ಟಿವಿ ಆರ್ಮುಗಮ್ ಮೊದಲಿಯಾರರು ಹಳೆಯ ಮೈಸೂರಿನಲ್ಲಿ ವೈದ್ಯರಾಗಿ ಮಹಾ ದಯಾಳು ಎಂದು ಮಹಾ ಸಮರ್ಥರಾದ ಶಸ್ತ್ರ ಚಿಕಿತ್ಸಕರೆಂದು ಪ್ರಸಿದ್ಧರಾದ ರಾವ್ ಬಹದ್ದೂರ್ ಟಿವಿ ಆರ್ಗು ಆರ್ಮುಗಮ್ ಮೊದಲಿಯಾರ್ ಅವರು ಸರಿಸುಮಾರಾಗಿ ವಿಶ್ವೇಶ್ವರಯ್ಯನವರ ಸಮಕಾಲೀನವರು ಅವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮುಖ್ಯಾಧಿಕಾರಿಯಾಗಿದ್ದ ಕಾಲದಲ್ಲಿ ಆ ಆಸ್ಪತ್ರೆಯಕ್ಕೆ ಎತ್ತಿ ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿತ್ತು ಅದಕ್ಕೆ ಮುಖ್ಯ ಕಾರಣ ಅವರ ವೈದ್ಯ ಕುಶಲತೆಯ ಜೊತೆಗೆ ಮಾನವೀಯ ಸಹೃದಯತೆ ಸೇರಿದ್ದದ್ದು ಔಷಧಕ್ಕೆ ಸಮಾನವಾದದ್ದು ಅವರ ಸಹಾನುಭೂತಿ ಎರಡೂ ಸೇರಿ ಉಂಟಾದದ್ದು ಅವರ ಲೋಕ ಪ್ರಯೋಜಕತೆ ಬೆಂಗಳೂರಿನ ಗಣ್ಯ ಮನೆತನಗಳಲ್ಲಿ ಒಂದು ಅವರು ಅನುಕೂಲವಂತರು ಆರ್ಮುಗಮ್ರವರು ತುಂಬ ಹಾಸ್ಯಪ್ರಿಯರು ಹಾಗೆಯೇ ಗಾಢವಾದ ಮತ್ತು ಗೂಢವಾದ ಭಗವದ್ಭಕ್ತರು ಭಗವತ್ ಕೈಂಕರಿಯ ಬಾಲ್ಯದಲ್ಲಿ ಅವರು ಕಲಾಸಿಪಾಳ್ಯದಲ್ಲಿ ವಾಸವಾಗಿದ್ದರಂತೆ ಆ ಪ್ರದೇಶದಲ್ಲಿರುವ ಸಹಜಾನಂದ ಸ್ವಾಮಿಗಳ ಮಠದಲ್ಲಿ ಅವರಿಗೆ ತುಂಬ ಭಕ್ತಿ ಸಹಜಾನಂದ ಸ್ವಾಮಿಗಳು ರಚಿಸಿದ ಕನ್ನಡ ವೇದಾಂತ ಪಂಚದರ್ಶಿ ಗ್ರಂಥದ ಮುದ್ರಣಕ್ಕಾಗಿ ಆರ್ಮುಗಮ್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 ಆರ್ಮುಗಮ್ ಮೊದಲಿಯಾರರು ವಿವಿಧವಾದ ಭಗವತ್ ಕೈಂಕರ್ಯಕ್ಕೆ ಬೆಂಬಲ ಕೊಟ್ಟವರು ಮೈಸೂರು ರಸ್ತೆಯಲ್ಲಿ ಬೆಂಗಳೂರು ಪ್ರೆಸ್ನಿಂದ ಇಚಿಗೆ ಒಂದು ಸಣ್ಣ ಶಿವಾಲಯವಿದೆ ಈ ದೇವಾಲಯದ ಖರ್ಚಿಗಾಗಿಯೂ ಆರ್ಮುಗಂ ಮೊದಲಿಯಾರರು ಉದಾರವಾಗಿ ಹಣ ಕೊಡುತ್ತಿದ್ದರು ಗೂಢ ಭಕ್ತಿ ಆದರೆ ಎಲ್ಲ ಗುಪ್ತದಾನ ಅದು ಯಾರಿಗೂ ತಿಳಿಯಕೂಡದು ಈ ಸಂಗತಿಯನ್ನು ನಾನು ಹೇಗೋ ಪತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟು ಸುಮಾರು ಬೆಂಗಳೂರಿನಿಂದ ಪೂರ್ವದ ಕಡೆ ಹದಿನಾಲ್ಕು ಹದಿನೈದು ಮೈಲಿ ದೂರದಲ್ಲಿ ಕಿತ್ತಗಾನಹಳ್ಳಿ ಎಂಬ ಗ್ರಾಮವಿದೆ ಅದು ಶಿವಗಂಗೆ ಮಠದ ಸರ್ವಮಾನ್ಯ ಅದಕ್ಕೆ ಸೇರಿದಂತೆ ಒಂದು ಭಾರಿ ಅಶ್ವಥ್ಕಟ್ಟೆಯು ನಾಗರ ಕ್ಷೇತ್ರವೂ ಇದೆ ಈ ಸ್ಥಳ ಬೃಹಚರಣವೆಂಬ ದ್ರಾವಿಡ ಬ್ರಾಹ್ಮಣ ಪಂಗಡಕ್ಕೆ ಯಾತ್ರಾ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 ಅಲ್ಲಿಂದ ಕೊಂಚ ಕಾಲದೊಳಗಾಗಿ ಅವರು ತಿರಿಕೊಂಡ ಬಳಿಕ ಆ ಧರ್ಮ ಕಾರ್ಯವನ್ನು ಮುಂಬರಿಸಬೇಕೆಂದು ಅವರ ಮಕ್ಕಳು ಪದ್ಮನಾಭಯ್ಯನವರು ಮುಂದೆ ನಿಂತರು ಅವರು ಸಹಾಯಕ್ಕಾಗಿ ತೆಗೆದುಕೊಂಡ ಸ್ನೇಹಿತರಲ್ಲಿ ನಾನು ಒಬ್ಬ ಆದ್ದರಿಂದ ನಾನು ಪದ್ಮನಾಭಯ್ಯನವರ ಮನೆಗೆ ಪದೇ ಪದೇ ಹೋಗಿ ಬರಬೇಕಾಗಿತ್ತು ಈ ಕಾಲದಲ್ಲಿ ಒಂದು ದಿನ ಡಾಕ್ಟರ್ ಆರ್ಮುಗಮ್ ಮೊದಲಿಯಾರರು ಅಲ್ಲಿಗೆ ಬಂದರು ಅವರು ಲಕ್ಷ್ಮೀನಾರಾಯಣಪ್ಪನವರು ಗಾಢ ಸ್ನೇಹಿತರು ಆರ್ಮಗ ಮದಲಿಯಾರರು ನನ್ನ ಕಡೆ ತಿರುಗಿ ತಮಿಳಿನಲ್ಲಿ ಕೇಳಿದರು ಏನಯ್ಯ ಪಾಸ್ಪೋರ್ಟ್ ಕೊಂಡು ಕೊಟ್ಟಿದ್ದೀಯ ಕೊಂಡುಕೊಟ್ಟಿದ್ದೀಯೋ ಎಲ್ಲಿಗೆ ಏರ್ಪಾಟು ಮಾಡುತ್ತಿದ್ದೀಯಲ್ಲ ಕಿತ್ತಗಾನಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣಪ್ಪನನ್ನು ಸ್ವರ್ಗಕ್ಕೆ ಸೇರಿಸುವುದಕ್ಕೆ ನಿಮ್ಮದು ಎಷ್ಟು ದೂರ ಹೋಗಿದೆ ಏನದು ನನ್ನದೇನು ಮೈಸೂರು ರೋಡ್ ಶಿವಾಲಯ ಕಳಾಸಿಪಾಳ್ಯದಲ್ಲಿ ಓಂಕಾರೇಶ್ವರ ದೇವಸ್ಥಾನ ಇವಕ್ಕೆಲ್ಲ ಖರ್ಚು ಮಾಡಿದ ಹಣ ಏಯ್ ನೀನು ಕಂಡಾ ಇದನ್ನೆಲ್ಲ ನಿನಗೆ ಯಾರು ಹೇಳಿದರು ನಾನು ಸತ್ಯವನ್ನು ಬಚ್ಚಿಡಲಾಗುತ್ತದೆಯೇ ಅದು ತಾನಾಗಿ ಹೊರಗೆ ಬರುತ್ತದೆ ಈಗ ನಿಮ್ಮ ಜೇಬಿನಲ್ಲಿ ಸ್ಫಟಿಕಮಣಿಯ ಜಪಸರ ತಿರುಗುತ್ತಿರುವುದನ್ನು ನೀವು ನನಗೆ ಹೇಳಿದಿರ ಅಪ್ಪಣೆಯಾದರೆ ನಿಮ್ಮ ಜೇಬಿನೊಳಕ್ಕೆ ಕೈ ಹಾಕಿ ಸರ ತೆಗೆದು ತೋರಿಸುತ್ತೇನೆ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 ಆತ ಬೈಸ್ಕಲ್ಲಿನ ಮೇಲೆ ಶಂಕರಪುರಕ್ಕೆ ಹೋದ ಅವನು ಮನೆ ತಲುಪುವ ವೇಳೆಗೆ ಡಾಕ್ಟರು ಕಾರಿನಿಂದ ಬಂದು ಅಲ್ಲಿಳೆದಿದ್ದರು ಆಗ ಸುಮಾರು ಎಂಟೂವರೆ ಗಂಟೆ ಹನ್ನೊಂದು ಗಂಟೆಯವರೆಗೂ ಕಾಯಿಲೆ ಮಗುವಿನ ಪಕ್ಕದಲ್ಲಿ ಕುಳಿತಿದ್ದರು ಬಿಸಿ ನೀರು ತನ್ನಿ ಹಾಲು ತನ್ನಿ ಎಂದು ಕೇಳಿ ಬೇಕಾದದ್ದನ್ನು ತರಿಸಿಕೊಂಡು ಚಿಕಿತ್ಸೆ ನಡೆಸಿದರು ಕಾಯಿಲೆ ಗುಣವಾಗುವ ಸೂಚನೆ ಕಂಡು ಬರಲಿಲ್ಲ ಹನ್ನೊಂದು ಗಂಟೆಯ ವೇಳೆಗೆ ಎದ್ದು ಇನ್ನೂ ನಾನು ಮಾಡಬಹುದಾದದ್ದು ಏನೂ ಇಲ್ಲ ಮನಸ್ಸುಗಳನ್ನು ಗಟ್ಟಿ ಮಾಡಿಕೊಳ್ಳಿ ಎಂದು ಹೇಳಿ ಹೊರಟು ಅದು ಫೀಸಿಲದ ಶಾಕರಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಮಹಾರಾಜರು ಕೊಟ್ಟ ಬಹುಮಾನದ ಹೊರತು ಅವರು ಎಲ್ಲಿಯೂ ಯಾವುದನ್ನು ಅಪೇಕ್ಷಿಸಿದವರಲ್ಲ ಮುಟ್ಟಿದವರಲ್ಲ ಮತ್ತು ಬಡವರೆಂದು ತಿಳಿದರೆ ತಾವೇ ಸಹಾಯ ಮಾಡುತ್ತಿದ್ದರು ಅಹ್ ಶಿವಮೊಗ್ಗದಲ್ಲಿ ಅವರಿದ್ದಾಗ ಒಂದು ದಿನ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಯಾರೋ ಒಬ್ಬ ಮುಸಲ್ಮಾನ್ ಮನುಷ್ಯ ಅವರಿದ್ದ ಮನೆಯ ಮುಂದೆ ನಿಂತು ಆರ್ತ ಕೂಗುತ್ತಿದ್ದ ಡಾಕ್ಟರ ಆಳುಗಳು ಗಟ್ಟಿಯಾಗಿ ಅರಚಿ ಅವನನ್ನು ಓಡಿಸುತ್ತಿದ್ದರು ಡಾಕ್ಟರು ಅದರಿಂದ ಎಚ್ಚೆತ್ತು ಮೈ ಮೇಲೆ ಒಂದು ಶಾಲು ಎಳೆದುಕೊಂಡು ತಾವೇ ಮಹಡಿಯಿಂದ ಇಳಿದು ಬಂದು ಆ ಬಡ ಮುಸಲ್ಮಾನನ ಬಳಿ ಹೋಗಿ ವಿಚಾರಿಸಿದರಂತೆ ಅವನ ಮನೆಯಲ್ಲಿ ಯಾರದೋ ಕಾಯಿಲೆ ಡಾಕ್ಟರು ತಾವೇ ಒಂದು ಕೈಯಲ್ಲಿ ಲಾಂಧ್ರವನ್ನು ಇನ್ನೊಂದರಲ್ಲಿ ಔಷಧದ ಚೀಲವನ್ನು ಹಿಡಿದು ಅವನ ಹಿಂದೆ ಹೋದರು ಚಿಕಿತ್ಸೆ ಮಾಡಿದ್ದಲ್ಲದೆ ರೋಗಿಯ ಎಂದು ಹತ್ತು ರೂಪಾಯಿಯನ್ನು ಆತನ ಕೈಗೆ ಕೊಟ್ಟು ಹಿಂದಿರುಗಿದರು ಇಂಥ ಸಂದರ್ಭಗಳು ಎಷ್ಟೋ ನಡೆದಿವೆ ಹಿಟ್ಲರ್ ಕಟ್ ಒಂದು ದಿನ ಬೆಳಿಗ್ಗೆ ನಾನು ವಾಕಿಂಗ್ ಹೋಗುತ್ತಿದ್ದೆ ಆರ್ಮಗಮ್ಮದಲ್ಲಿ ಯಾರರು ಎದುರುಗಡೆಯಿಂದ ಬರುತ್ತಿದ್ದರು ನನ್ನನ್ನು ನೋಡಿ ಹೇಳಿದರು ಈ ನೀನಾದರೂ ಹೇಳಪ್ಪ ಆ ರಾಮರಾಯನಿಗೆ ಮೂಗುವರಿಸಿಕೊಳ್ಳಬೇಕೆಂದು ಅದೇನು ಹಾಗೆ ಹೇಳುತ್ತೀರಿ ಆ ರಾಮಾರಾಯನ ಇದ್ದ ಅವನು ನನ್ನ ವಯಸ್ಸಿನವನು ಈಗ ಎದುರಿಗೆ ಸಿಕ್ಕಿದ್ದ ನಾನು ಏನಯ್ಯ ಮಕ್ಕಳ ಹಾಗೆ ಗೊಣ್ಣೆ ತುರಿಸಿಕೊಳ್ಳುತ್ತಿದ್ದೀಯಲ್ಲ ಎಂದೆ ಆತ ಅದೆಲ್ಲೀ ಡಾಕ್ಟರೇ ಎಂದು ತನ್ನ ಕರವಸ್ತ್ರವನ್ನು ತೆಗೆದು ತುಟಿಯ ಮೇಲೆಲ್ಲ ಒಸಿಕೊಂಡ ನಾನು ಇಲ್ಲಿ ಹೋಗಲಿಲ್ಲಪ್ಪ ಅಲ್ಲೇ ಮೆತ್ತಿಕೊಂಡಿದೆ ಎಂದೆ ಆತ ಮತ್ತೆ ಒರೆಸಿಕೊಂಡು ಬೆಡ್ಶೀಟು ನೋಡಿಕೊಂಡ ಅಲ್ಲೇ ನೋಡು ಬೆಳ್ಳಗಿದೆ ಎಂದೆ ಆತ ಮುಟ್ಟಿ ನೋಡಿಕೊಂಡು ಅದು ಸಿಂಬಳ ಅಲ್ಲ ಡಾಕ್ಟರೇ ಮೀಸೆ ಬೆಳಗಾಗಿದೆ ಅಲ್ಲ ಕರೆಯೋ ಕೂದಲು ಒಂದೂ ಇಲ್ಲವಲ್ಲ ಎಂದೇ ಆತ ಮುಗಿನ ಕೆಳಗಿನ ಜಲಧಾರಿಯ ಎರಡು ಪಕ್ಕದ ಮೀಸೆಗಳನ್ನು ಕ್ಷೌರ ಮಾಡಿದ್ದೇನೆ ಇದು ಹಿಟ್ಲರ್ ಫ್ಯಾಷನ್ ಎಂದ ನಾನು ನಿನಗೆ ಮತ್ತು ಈ ವಯಸ್ಸಿನಲ್ಲಿ ಹಿಟ್ಲರ್ ಫ್ಯಾಷನ್ನಂತೆ ಮೂಗಿಯ ಕೆಳಗೆ ಮಧ್ಯದಲ್ಲಿ ಒಂದು ಬಿಳಿಯ ಉಂಡೆ ತೆಗೆಲಿಕೊಂಡಿದ್ದರೆ ಅದನ್ನು ಏನೆನ್ನಬೇಕು ಆಟದ ಕಯಾಲಿ ಆರ್ಮೊಗಮದಲ್ಲಿ ಯಾರರಿಗೆ ಮೆಡಿಕಲ್ ಇಲಾಖೆಯಲ್ಲಿ ಕೆಲಸವಾದ ಮೇಲೆ ಮೊದಲನೇ ತಿಂಗಳ ಸಂಬಳ ಬಂದ ದಿವಸ ಸಂಜೆ ಅವರು ಒಂದು ಗಾಡಿಯಲ್ಲಿ ಕ್ರಿಕೆಟ್ ಆಟದ ದಾಂಡು ಚೆಂಡುಗಳು ವಿಕೆಟುಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಲೆಗಿಂಗ್ಸ್ ಇದನ್ನು ಭರ್ತಿ ಮಾಡಿಕೊಂಡು ಮನೆಗೆ ಬಂದರಂತೆ ಅವರ ತಂದೆ ಕೇಳಿದರು ಇದೇನಯ್ಯ ಅಂತರ ಅದು ತಮಗೂ ತಮ್ಮ ತಮ್ಮಂದರಿಗೂ ಸೋದರಳಿ ಎಂದರಿಗೂ ಆಟದ ಸಾಮಾನು ಎಂದರಂತೆ ಕ್ರಿಕೆಟ್ ಮೊದಲಾದ ಆಟದ ಕಯಾಲಿ ಆ ಮನೆಯಲ್ಲಿ ಎಲ್ಲರಿಗೂ ಉಂಟಾದದ್ದು ಡಾಕ್ಟರ್ ರಾಬಿನ್ಸನ್ ಹಾರ್ಮುಗಮ್ ಮೊದಲಿಯಾರರ ವೈದ್ಯಶಾಸ್ತ್ರ ಪ್ರವೀಣತೆಯನ್ನು ಕುರಿತು ಮಾತನಾಡುವ ಅಧಿಕಾರ ನನಗೆ ಸುತ್ರ ಮಿಲ್ಲ ಆದರೆ ನಾನು ಕೇಳಿರುವ ಒಂದು ಸಂಗತಿಯನ್ನು ಹೇಳಬಹುದು ಶ್ರೀಮನ್ ಮಹಾರಾಜರಿಗೆ ಒಂದು ಸಾರಿ ಹೊಟ್ಟೆ ನೋವು ಬರುತ್ತಿತ್ತು ಆಗ ಡಾಕ್ಟರ್ ರಾಬಿನ್ಸನ್ ಎಂಬಾತ ಪ್ರಸಿದ್ಧನಾಗಿದ್ದ ಮೈಸೂರಿನಲ್ಲಿ ಕೃಷ್ಣರಾಜೇಂದ್ರ ಆಸ್ಪತ್ರೆಯ ಮುಖ್ಯ ಅಧಿಕಾರಿಯೂಯಾಗಿಯೂ ಮೆಡಿಕಲ್ ಕಾಲೇಜಿನ ಮುಖ್ಯಾಧ್ಯಾಪಕನಾಗಿಯೂ ಇದ್ದ ಆತ ಅಮೆರಿಕದವನೆಂದು ತೋರುತ್ತದೆ ಮಹಾರಾಜರ ದೇಹ ಸ್ಥಿತಿಯನ್ನು ಪರೀಕ್ಷೆ ಮಾಡಿ ಆತ ಒಂದು ಶಸ್ತ್ರಚಿಕಿತ್ಸೆ ನಡೆಯುವುದು ತುರ್ತು ಅವಶ್ಯ ಎಂದು ಅಭಿಪ್ರಾಯ ಕೊಟ್ಟ ಈ ಸಲಹೆ ಸ್ವಲ್ಪ ಕಠಿಣವಾದದ್ದು ಅಪಾಯಕ್ಕೆ ಅವಕಾಶವಿರುವಂತಹದ್ದು ಆದ್ದರಿಂದ ಇದಕ್ಕೆ ಒಪ್ಪುವುದಕ್ಕೆ ಮುಂಚೆ ಬೇರೆ ಏನಾದರೂ ಉಪಾಯ ಬಿದ್ದಿತೇನೋ ಎಂದು ನೋಡಬೇಕೆಂದು ಅರಮನೆಯಲ್ಲಿ ಕೆಲವರಿಗೆ ಅನ್ನಿಸಿತು ಈ ಜನದ ಯೋಚನೆಯಂತೆ ಹಳೆಯ ವೈದ್ಯ ಆರ್ಮುಗಂ ಬದಲಿಯಾರರಿಗೆ ಮದಲಿಯಾರರು ಅರಮನೆಗೆ ಬಂದರು ತಮ್ಮ ಕೈಯಿಂದ ಮಹಾರಾಜರ ಹೊಟ್ಟೆಯ ಮೇಲೆ ಸವರುತ್ತ ಆ ಬಳಿ ಇದ್ದವರನ್ನು ಕುರಿತು ಕೊಂಚ ಹರಳೆಣ್ಣೆ ತರಿಸುವಂತೆ ಹೇಳಿದರು ಎಣ್ಣೆ ಬಂದ ಮೇಲೆ ಅದನ್ನು ತಾವೇ ಕೈಯಿಂದ ಎತ್ತಿ ಮಹಾರಾಜರಿಗೆ ಕುಡಿಸಿದರು ಆಮೇಲೆ ಮಹಾರಾಜರನ್ನು ಕುರಿತು ನಾನು ಇಲ್ಲಿಯೇ ಪಕ್ಕದ ಕೋಣೆಯಲ್ಲಿ ಇರುತ್ತೇನೆ ಕೊಂಚ ಹೊತ್ತು ನೋಡೋಣ ಎಂದು ನಗುತ್ತಾ ಪಕ್ಕದ ಕೋಣೆಗೆ ಬಂದು ಅರ್ಧ ಮುಕ್ಕಾಲು ಗಂಟೆಯ ಹೊತ್ತು ಅರಮನೆಯ ಅಧಿಕಾರಿಗಳೊಡನೆ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು ಪ್ರಭುಗಳವರ ಸವಾರಿ ಒಂದೆರಡು ಸಾಲಿ ಸಾರಿ ಬಚ್ಚಲು ಮನೆಗೆ ಚಿತ್ತೈಸಿತ್ತು ಹೊಟ್ಟೆ ನೋವು ಇಳಿದು ಹೋಗಿತ್ತು ಮದಲಿಯಾರರು ಹೇಳಿದರು ಇದಕ್ಕೆಲ್ಲ ಚಾಕು ಹಾಕುತ್ತಾರಿಯೇ ಎಲ್ಲಾದರೂ ಏನಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಹಂದಿಯೇ ಕಾಡೆಮೆಯೇ ಅಮೆರಿಕದವರು ಏನು ಬೇಕಾದರೂ ಮಾಡಿಕೊಳ್ಳಲಿ ಆಹಾರ ವೈಶಜ್ಯ ಒಂದು ಸಾರಿ ಶ್ರೀಮಾನ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರಿಗೆ ಆರೋಗ್ಯ ತಪ್ಪಿತು ತುಂಬಾ ಶಕ್ತಿಯಾಗಿತ್ತು ಅವರ ಮಾವಂದಿರು ಎ ಕೃಷ್ಣಸ್ವಾಮಿ ಅಯ್ಯಂಗಾರ್ಯರು ಸಬ್ಜಡ್ಜಿ ಲಕ್ಷ್ಮೀನಾರಾಯಣಪ್ಪನವರ ಸೇತರು ಲಕ್ಷ್ಮೀನಾರಾಯಣಪ್ಪ ನವರಲ್ಲಿ ಒಂದು ಸಂದರ್ಭ ತಿಳಿಸಿ ಆರ್ಮಗ ವೆಂಕಟೇಶ ಅಯ್ಯಂಗಾರ್ಯರ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಕೋರಿದರು ಆ ಸಂಜೆ ಮೊದಲಿಯಾರರು ಮಾಮೂಲಿನಂತೆ ಲಕ್ಷ್ಮೀನಾರಾಯಣ ನಾರಾಯಣಯ್ಯನವರ ಮನೆಗೆ ಬಂದಾಗ ಅವರಿಬ್ಬರೂ ಕಲೆತು ವೆಂಕಟೇಶ ಅಯ್ಯಂಗಾರ್ಯರ ಮನೆಗೆ ಹೋದರು ವೆಂಕಟೇಶ ಅಯ್ಯಂಗಾರ್ಯರು ಹಾಸಿಗೆಯ ಮೇಲೆ ಮಲಗಿದ್ದರು ತುಂಬ ಆಯಾಸವಾದಂತಿತ್ತು ಆರ್ಮುಗ ಮೊದಲಿಯಾರರು ಕೋಣೆಯಲ್ಲಿ ಕಾಲಿಟ್ಟ ಕೂಡಲೇ ರೋಗಿಯನ್ನು ನೋಡಿ ನಕ್ಕರು ಏನಾಗಿದೆಯ ನಿನಗೆ ಎಂದು ಕೇಳಿ ಮುಖವನ್ನು ಅಲ್ಲಿದ್ದ ಜನದ ಕಡೆ ತಿರುಗಿಸಿ ಅನ್ನ ಇದೆಯೇ ಎಂದರು ವೆಂಕಟೇಶ ಹೆಂಗಾರ್ಯರ ತಾಯಿ ತಿರುಮಲಮ್ಮನವರು ಮಧ್ಯಾಹ್ನ ಮಾಡಿದಿದ್ದೆ ಆಗುಳು ಬಿರುಸಾಗಿರಬಹುದು ಎಂದರು ಆರ್ಮಮ್ಮದಲ್ಲಿ ಯಾರೂ ಅದೇ ಬೇಕಾದದ್ದು ಜೊತೆಗೆ ಕೊಂಚ ಮಜ್ಜಿಗೆಯನ್ನು ತನ್ನಿ ಎಂದರು ತಾಯಿಯವರು ಒಂದು ಬಟಲ್ನಲ್ಲಿ ಅನ್ನವನ್ನು ಮಜ್ಜಿಗೆಯನ್ನು ಚೆನ್ನಾಗಿ ಕಿವಿ ತಂದರು ಡಾಕ್ಟರು ಒಂದು ಸಣ್ಣ ತುತ್ತು ಮಾಡಿ ಆತನ ಬಾಯಿಯಲ್ಲಿಡಿ ಎಂದರು ಆಕೆ ನಿನ್ನೆ ಜ್ವರ ಇತ್ತು ಎನ್ನುತ್ತ ತಡ ಮಾಡಿದರು ಡಾಕ್ಟರು ಜ್ವರಕ್ಕೆ ನಾನಿದ್ದೇನಲ್ಲ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 ತಿನ್ನಯ್ಯ ಹೊಟ್ಟಿಗೆ ತಿನ್ನಯ್ಯ ಎಂದು ಉಪದೇಶ ಮಾಡಿದರು ಸ್ನೇಹಶೀಲತೆ ಸ್ನೇಹವೆಂದರೆ ಆರ್ಮುಗ ಮದಲಿಯಾರರದು ಸ್ನೇಹ ಎಚ್ ವಿ ನಂಜುಂಡಯ್ಯನವರು ಬದುಕಿರುವವರೆಗೂ ಅವರ ಮನೆಗೆ ದಿನಕ್ಕೊಂದು ಸಾರಿಯಾದರೂ ಹೋಗಬೇಕು ಅವರ ತಮ್ಮ ಕೃಷ್ಣಯ್ಯನವರ ಮನೆಗೆ ಹೋಗಬೇಕು ಲಕ್ಷ್ಮೀನಾರಾಯಣಯ್ಯನವರ ಮನೆಗೆ ಸಿ ಬಿ ಶೇಷಗಿರಿ ರಾಯರ ಮನೆಗೂ ಹೋಗಬೇಕು ಇದು ಎಚ್ ವಿ ನಂಜುಂಡಯ್ಯನವರು ತೀರಿಕೊಂಡ ಮೇಲೂ ಆರ್ಮುಘ್ ಮದಲಿಯಾರರು ಅವರ ಮನೆಗೆ ಹೋಗುತ್ತಿದ್ದುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಹೋಗುವುದು ಮನೆಯ ಯಜಮಾನನಿದ್ದರೆ ಆತನೊಡನೆ ಒಂದುಗಳಿಗೆ ಮಾತನ ಮಾತು ಆತ ಇಲ್ಲದಿದ್ದರೆ ಯಾರನ್ನಾದರೂ ಹೆಂಗಸರನ್ನೋ ಹುಡುಗರನ್ನೋ ವಿಚಾರಿಸಿ ಕ್ಷೇಮ ಸಮಾಚಾರ ತಿಳಿದುಕೊಳ್ಳುವುದು ಜೀರ್ಣೋಪಾಯ ನಾನು ಇನ್ನೊಂದು ಕತೆ ಕೇಳಿದ್ದೆ ಆರ್ಮುಗ ಮೊದಲಿಯಾರರು ಮೈಸೂರಿನಲ್ಲಿದ್ದಾಗ ಪ್ರತಿಭಾನುವಾರವು ಅವರ ಮನೆಯಲ್ಲಿ ಒಂದು ಸ್ನೇಹಿತರ ಕೂಟ ಬೆಳಿಗ್ಗೆ ಎಂಟು ಗಂಟೆಗೆ ದೋಸೆ ಮೊದಲಾದ ತಿಂಡಿಗಳು ಕಾಫಿ ಇದನ್ನೆಲ್ಲ ಬಲವಂತ ಮಾಡಿ ಹೊಟ್ಟೆ ಬಿರಿಯುವ ಬಿರಿಯ ತಿನ್ನುವಂತೆ ಮಾಡುವರು ಅದಾದ ಮೇಲೆ ಆ ಐದಾರು ಮಂದಿಯು ಎರಡು ವಿಕ್ಟೋರಿಯಾ ಗಾಡಿಗಳಲ್ಲಿ ಕುಳಿತು ಬೆಟ್ಟದ ಕಡೆ ಹೊರಡುವರು ಎಲ್ಲರೂ ಗಾಡಿಗಳೆಂದೇಳಿದಾಗ ಅವರು ಇಲ್ಲಲ್ಲಿ ತಿರುಗಾಡುತ್ತಿದ್ದಾಗ ಆರ್ಮುಗ ಗಾಡಿಯ ಕೋಚ್ಮನ್ಗಳನ್ನು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 ದೊಡ್ಡ ಬಹುದೊಡ್ಡ ಗುಂಪು ಶಿವಿಕೆಯೊಡನೆ ನಡೆದು ಹೋಗಿ ತಮ್ಮ ಅಂತ್ಯಾಂಜಲಿಯನ್ನು ಸಲ್ಲಿಸಿತು ಆರ್ಮಗಮ್ಮದಲ್ಲಿ ಯಾರರು ಪುಣ್ಯಶಾಲಿ ಅಂತರಂಗದಲ್ಲಿ ಶಿವನನ್ನು ಬಹಿರಂಗದಲ್ಲಿ ಲೋಕಪ್ರೀತಿಯನ್ನು ಇರಿಸಿಕೊಂಡು ಕೃತಕೃತ್ಯರಾದವರು